ಎಪ್ಪತ್ತೇಳು ದರ್ಶನ ಭಗವತಿಯವರಿಗೆ ಎದುರು ಬೆಟ್ಟದ ಮೇಲೆ ಗೋವುಗಳು ಮೇಯುತ್ತಿರುವುದನ್ನು ನೋಡುವುದಕ್ಕೆ ಒಂದು ಸಂತೋಷ ಬಣ್ಣ ಬಣ್ಣದ ಹಸುಗಳು ಹಸಿರು ಕಾಡಿನಲ್ಲಿ ಹಸಿರು ಮರಗಳ ನಡುವೆ ಓಡಾಡುತ್ತಿರುವುದನ್ನು ಕಂಡರೆ ಆಗುವ ಸಂತೋಷ ಅಸಿಸ್ಟೆಂಟು ಅಸಿಸ್ಟೆಂಟು ಹೇಳಲು ಸಾಧ್ಯವಿಲ್ಲ ಆ ಸಂತೋಷವನ್ನು ಇನ್ನೊಬ್ಬರೊಡನೆ ಹಂಚಿಕೊಳ್ಳಬೇಕು ಅದೇ ಮನುಷ್ಯ ಸ್ವಭಾವ ಸಿಹಿ ಮಾಡಿದ ದಿನ ಒಬ್ಬನೇ ಊಟ ಮಾಡಬಾರದು ಎಂದರು ಹಿರಿಯರು ಒಬ್ಬರೇ ರಮಿಸಿ ರಮಿಸುವುದೆಂತೋ ಶಾಸ್ತ್ರ ಶಾಸ್ತ್ರದ ಮಾತು ಹಿರಿಯರ ಮಾತು ಇರಲಿ ಸ್ವಭಾವವು ಕೇಳುವುದನ್ನು ಇಲ್ಲವೆನ್ನುವುದೆಂತೋ ಆದರೆ ಒಂದು ವಿಶೇಷ ಸುಖ ದುಃಖಗಳೆರಡನ್ನೂ ಹಂಚಿಕೊಂಡರೆ ಸುಖವು ಎರಡರಷ್ಟಾಗುತ್ತದೆ ದುಃಖವು ಅರ್ಧದಷ್ಟಾಗುತ್ತದೆ ಬಹುಶಃ ಅವಕ್ಕೂ ಗುಣಾಕಾರ ಭಾಗಾಕಾರ ಬರುತ್ತಿದೆಯೇ ಬರುತ್ತದೆಯೇನೋ ಒಂದು ಗುಣಾಕಾರವಾಗುತ್ತದೆ ಇನ್ನೊಂದು ಭಾಗಾಕಾರವಾಗುತ್ತದೆ ಆದ್ದರಿಂದಲೇ ಏನೋ ಮನುಷ್ಯನು ಸ್ವ ಜೀವಿ ಭಗವತಿಯವರು ಒಂದು ದಿನ ತಮ್ಮ ಸಂತೋಷವನ್ನು ತಡೆಯಲಾರದೆ ಹೋಗಿ ಮೈತ್ರಿಯನ್ನು ಕರೆತಂದರು ಆಕೆಯೋ ಅದುವರೆಗೂ ಹಸುಗಳನ್ನು ಈ ರೀತಿ ನೋಡೇ ಇರಲಿಲ್ಲ ಖಾತಾಯಿನಿಯ ಕಣ್ಣಿನಿಂದ ಆ ಗೋಧನವನ್ನು ನೋಡಿದಾಗ ಅದು ಆ ಬೆಟ್ಟದ ಹಿನ್ನೆಲೆಯಲ್ಲಿ ಮರಗಳ ನಡುವೆ ಹುಲ್ಲು ಬಯಲಿನಲ್ಲಿ ಅವುಗಳು ಓಡಾಡುತ್ತಿರುವುದನ್ನು ಕಂಡರೆ ಏನೋ ಅನಿರ್ ಅನಿರ್ವಚನೀಯವಾದ ತುಪ್ತಿಯಾಯಿತು ಹಾಗೆ ಒಂದುಗಳಿಗೆ ಅದನ್ನೇ ನೋಡುತ್ತಿದ್ದು ಸಮೃದ್ಧಿಯ ಸಂಕೇತ ಗೋವು ಆ ಗೋವುಗಳು ಹಸುರು ಹಸುರುಡಿಯುಟ್ಟ ವನಸ್ಥಳದಲ್ಲಿ ಓಡಾಡುತ್ತಿರುವುದನ್ನು ನೋಡಿದರೆ ಮನಸ್ಸಿಗೆ ತುಂಬಾ ಬಲು ಚೆನ್ನಾಗಿದೆ ನೋಡಿದೆಯಾ ದೃಶ್ಯದಲ್ಲೂ ಎಂತಹ ಸೌಂದರ್ಯ ಕಣ್ಣು ಮೆಚ್ಚಿತು ಮನಸ್ಸು ತುಂಬಿತು ಏನೋ ಶಾಂತಿ ಬಂತು ತಂಗಿ ನಿನ್ನ ಅರಿಕೆಯು ನಿಜವಾಗಿ ಬಲು ಚೆನ್ನಾಗಿದೆ ಎಂದಳು ಚಿಂತೆಯಲ್ಲಿ ಅವಳಿಗೆ ಒಂದು ಯೋಚನೆ ಬಂತು ನಾವು ಸಂತೋಷಪಡುತ್ತಿರುವುದು ಇದಿಷ್ಟು ನಮ್ಮದೆಂದೋ ಅಥವಾ ಅದೆಲ್ಲ ಸಮೃದ್ಧಿ ಪ್ರತೀಕಗಳಾದ ಸೌಂದರ್ಯದ ಮುದ್ದೆಗಳೆಂದೋ ಆಕೆಯು ವಿಚಾರ ಫಲಗಳಾಗಲು ಹೌದು ಒಂದು ತರಗೆಲೆ ಕೈಗೆ ಸಿಕ್ಕಿದರೆ ಅದನ್ನು ತನ್ನ ಮನೋಭಾವನೆಯಿಂದ ಮತ್ತೆ ಹಸಿರು ಮರದಲ್ಲಿಟ್ಟು ನೋಡುವ ಜಾತಿ ಆದರೆ ಆ ದಿನ ಆಕೆ ಆ ವಿಚಾರವನ್ನು ಮುಂದುವರಿಸಿರಲಿಲ್ಲ ಕಥೆ ಆಯನಿಗೆ ಭಗವಂತರನ್ನು ಕರೆತಂಡೋ ಕರೆತಂದು ಆ ದೃಶ್ಯವನ್ನು ತೋರಿಸಬೇಕೆಂದು ಇಷ್ಟ ಆದರೆ ಭಗವಾನರು ತನ್ನ ಮಾತು ಪಾಲಿಸುವುದಿಲ್ಲ ಎಂಬ ಅಪನಂಬಿಕೆ ಎಲ್ಲದೇ ಇಲ್ಲದಿದ್ದರೂ ಏನೋ ಸಂಕೋಚ ಅತ್ತೆಯನ್ನು ಕರೆದುಕೊಂಡು ಬಂದು ತೋರಿಸಿದಳು ಆಕೆಯು ಸಂತೋಷಪಟ್ಟಳು ನಿಮ್ಮ ಆಶ್ರಮಕ್ಕೆ ಬಂದಾಗಿ ಒಂದೊಂದು ದಿನ ಒಂದೊಂದು ಚಿತ್ರವನ್ನು ತೋರಿಸುತ್ತೀಯೇ ಒಂದು ಎರಡು ದಿನದಲ್ಲಿ ಒಂದೆರಡು ದಿನದಲ್ಲಿ ಆ ಹೊಸ ಕಾಲುವಿಗೆ ಕರೆದುಕೊಂಡು ಹೋಗಿದ್ದೆ ಕಾಲುವೆಯ ನೀರು ಬಂದು ಬೆಳೆಯುವ ಕರೆ ನಿಜವಾಗಿ ಮನೋಹರವಾಗಿದೆ ಎಲ್ಲದಕ್ಕಿಂತ ನೀನು ಹೋಗಿ ನಿಂತುಕೊಂಡರೆ ಆ ಕರುಗಳು ನಿನ್ನ ಸುತ್ತಲೂ ಸರಿಕೊಂಡು ಬಾಲವನ್ನೆತ್ತಿ ಕುಣಿದಾಡುವ ನೋಟವಂತೂ ನಿಜವಾಗಿಸಲು ಜಿಸೋಜವಾಗಿದ್ದು ಅಲ್ಲ ಆದಷ್ಟು ನೀವು ಅವುಗಳನ್ನು ಪಡಗಿಸಿಕೊಂಡಿದ್ದೀಯೇ ನಮ್ಮ ಮನೆಯಲ್ಲೂ ಕರಗಳು ಹಸುಗಳು ಉಂಟು ಆದರೆ ಇಷ್ಟು ಒಗ್ಗಿರಲಿಲ್ಲ ಹಾಲು ಕುಡಿಯುತ್ತಿದ್ದರೂ ನೀನು ಕರೆದರೆ ಬಂದು ಬಿಡುತ್ತವೋ ಏನೋ ಎಂದಳು ಕಾತ್ಯಾಯಿನಿಗೆ ಆ ಸ್ತುತಿಯನ್ನು ಬಹಳ ಸಂತೋಷವಾಯಿತು ಅಮ್ಮ ಏನಾದರೂ ಮಾಡಿ ಭಗವಾನರನ್ನು ಒಂದು ದಿವಸ ಕರೆದುಕೊಂಡು ಬಂದು ಈ ನೋಟವನ್ನು ತೋರಿಸಬೇಕಲ್ಲ ಎಂದಳು ಆ ಮಾತಿನಲ್ಲಿ ಇದು ನನ್ನಿಂದ ಸಾಧ್ಯವಿಲ್ಲ ನೀವು ಮನಸ್ಸು ಮಾಡಬೇಕು ಎಂಬ ಭಾವ ತುಂಬಿತ್ತು ಏನಾದರೂ ಮಾಡಿ ಕರೆದುಕೊಂಡು ಬನ್ನಿ ಪೂ ಎನ್ನಿ ಪ್ರಾರ್ಥನೆಯು ತುಂಬಿತ್ತು ಆಲಂಬಿನಿಯು ನಕ್ಕಳು ಅಲ್ಲವೇ ನೀನು ಹೇಳಿದರೆ ನಿಮ್ಮ ಭಗವಾನರು ಕೇಳುವುದಿಲ್ಲವೇ ನಾನು ಹೇಳಬೇಕೆ ಏನೂ ಬೇಡ ನೀನು ಬಾಯ ಎಂದರೆ ಅವನು ಬರುತ್ತಾನೆ ಎಂದಳು ಕಾತಿಯಾಯಿ ನೀವು ಕೇಳಲಿಲ್ಲ ಹಾಗಲ್ಲ ಅಮ್ಮ ಅವರು ಕಣ್ಮುಚ್ಚಿ ಕುಳಿತುಕೊಂಡು ಎಲ್ಲವನ್ನು ಕಂಡದಿಂದ ಸಂತೋಷ ಪಡುವವರು ನಾವು ಕಣ್ಣು ಬಿಟ್ಟುಕೊಂಡು ನೋಡಿ ಸಂತೋಷ ಪಡುವವರು ಅದೇನೋ ಕಣ್ಮುಚ್ಚಿ ನೋಡುವುದಕ್ಕಿಂತ ಕಣ್ಣು ಬಿಟ್ಟು ನೋಡುವುದು ಕೀಳು ಎಂಬುದು ನಮ್ಮ ಭಾವನೆ ಆದ್ದರಿಂದ ಅವರನ್ನು ಕರೆದರೆ ಎಲ್ಲಿ ಅಪರಾಧವಾದೀತೋ ಎಂದು ದಿಗಿಲು ನೀವು ಆದರೆ ಬೇ ಆದರೆ ನೀವು ಆದರೆ ಬೇರೆ ಎಷ್ಟಾಗದೆ ನೀವು ಅವರ ತಾಯಿ ನಿಮ್ಮ ಮಾತು ಇರುವುದಿಲ್ಲ ನನ್ನ ಕಷ್ಟ ನೋಡಿ ನಾನು ಮೆಚ್ಚದಿದ್ದುದನ್ನು ಅವರು ಮೆಚ್ಚಬೇಕು ಅವರು ಮೆಚ್ಚದಿದ್ದರೆ ನನಗೆ ತೃಪ್ತಿ ಇಲ್ಲ ಹಾಗೆಂದು ಅವರನ್ನು ನೇರವಾಗಿ ಕರೆಯುವಂತಿಲ್ಲ ಆದ್ದರಿಂದ ನಿಮ್ಮನ್ನು ಕೇಳಿಕೊಂಡೆ ಆಲಂಬಿನಿಯು ಮಗನನ್ನು ಕರೆತರುವುದಾಗಿ ಒಪ್ಪಿದಳು ಕಾತ್ಯಾಯಿನ ಕಾತ್ಯಿನಿಯು ಹೇಳಿದಳು ಅದು ಆದರೆ ಇನ್ನೆರಡು ಮೂರು ದಿನದೊಳಗೆ ಆಗಬೇಕು ನೋಡಿ ಮಹಾರಾಜರ ತಿಂಗಳ ಬ್ರಹ್ಮಚರ್ಯೆ ಇನ್ನೆರಡು ಮೂರು ದಿನಕ್ಕೆ ತೀರುತ್ತದೆ ಆಮೇಲೆ ಆ ಪುಣ್ಯಾತ್ಮರು ಭಗವಾನರಿಗೆ ಬಿಡುವು ಕೊಡುವರೋ ಇಲ್ಲವೋ ಅದು ನಿಜ ಮಹಾರಾಜರು ವಯೋವ್ರತ ಹಿಡಿದು ಒಂದು ತಿಂಗಳಾಗುತ್ತಾ ಬಂದಿತ್ತು ಬಂದಿತಲ್ಲವೇ ಅದು ಬಂದಿತ್ತಲ್ಲವೇ ಅದೇನು ಕಥೆ ಏನೇ ಇತರರ ವಿಚಾರದಲ್ಲಿ ಒಂದು ವರ್ಷ ಬ್ರಹ್ಮಚರ್ಯ ಎಂದವರು ಮಹಾರಾಜರ ವಿಚಾರದಲ್ಲಿ ಒಂದು ತಿಂಗಳು ಎಂದಿದ್ದು ಏನಮ್ಮ ತಿಳಿಯದಿದ್ದ ಹಾಗೆ ಕೇಳುತ್ತಿರಲ್ಲ ಇತರರು ಎಂದರೆ ಮಾನವರು ತಾನೇ ಮಾವನವರು ತಾನೆ ಮಾವನವರಿಗೆ ಒತ್ತುವ ಕೆಲಸವಿಲ್ಲ ಮೇಲೆ ಬ್ರಾಹ್ಮಣರು ಮಹಾರಾಜರು ಕ್ಷತ್ರಿಯರು ಬ್ರಾಹ್ಮಣರಂತೆ ಎಲ್ಲರನ್ನೂ ಎಲ್ಲವನ್ನೂ ಬಿಟ್ಟು ಕುಳಿತು ಕುಳಿತುಕೊಳ್ಳುವಂತಿಲ್ಲ ರಾಜಕಾರ್ಯಗಳ ಭಾರ ಹೆಚ್ಚು ಆದ್ದರಿಂದ ಅವಧಿ ಕಮ್ಮಿ ಮಾಡಿದ್ದಾರೆ ಅದರ ಜೊತೆಗೆ ಪಯೋವ್ರತ ಏಕಾಂತವಾಸ ಬೇರೆ ಇವೆಯಲ್ಲ ಮಾವನವರು ಕುಟುಂಬದಲ್ಲಿ ಒಬ್ಬರಾಗಿದ್ದಾರೆ ಅದು ನಿಜ ಆಯಿತು ನಿಮ್ಮ ಭಗವಾನರು ಯಾವತ್ತು ಭಗವಾನರನ್ನು ಯಾವತ್ತೂ ಕರೆತರುವುದು ನಿಮಗೆ ತೋರಿದಾಗ ಇನ್ನು ಇವತ್ತು ಬಹಳ ಹೊತ್ತಾಗಿ ಇನ್ನು ಇವತ್ತು ಬಹಳ ಹೊತ್ತಾಗಿಲ್ಲ ಮಧ್ಯಾಹ್ನ ಸ್ನಾನಕ್ಕೆ ಬೇಕಾದಷ್ಟು ಹೊತ್ತಿದೆ ಇವತ್ತೇ ಏಕಾಗಬಾರದು ಆಲಂಬಿನ ನೇರವಾಗಿ ಮಗನನ್ನು ಹುಡುಕಿಕೊಂಡು ಹೋದಳು ಕಾತಿಯಾಯಿನಯೋ ಹಿಂದೆಯೇ ಹೋದಳು ಭಗವಾನರು ಸುಖಾಸನದಲ್ಲಿ ನಡುಮನೆಯಲ್ಲಿ ಕುಳಿತಿದ್ದರು ಕಣ್ಣು ಅಗಲವಾಗಿ ತೆರೆದಿದ್ದರು ಅದಕ್ಕೆ ಏನೂ ಕಾಣುವುದಿಲ್ಲ ಎಂದು ನೆಚ್ಚ ನೆಟ್ಟ ದೃಷ್ಟಿಯು ಬಂದವರನ್ನು ಎಚ್ಚರಿಸುವಂತಿತ್ತು ಅತ್ತೆ ಸಸ್ಯರು ಹೋಗಿ ಎದುರು ನಿಂತರು ಒಂದಿಷ್ಟು ಹೊತ್ತಾದ ಮೇಲೆ ಭಗವಾನರು ಅವರನ್ನು ನೋಡಿ ಕೂಗಬಾರತ್ತೆ ಅಮ್ಮ ಎಂದು ಎದ್ದು ನಿಂತರು ತಾಯಿಯು ನಗುತ್ತಾ ನೀನು ಯಾವ ಲೋಕಕ್ಕೆ ಹೋಗಿದೆಯೋ ಏನೋ ಎಂದು ಗೊತ್ತು ಹೋಗಲಿಲ್ಲ ಕತಿಯಾಯಿನಿ ಏನೋ ಕೇಳಬೇಕೆಂದು ಬಂದಿದ್ದಾಳೆ ಎಂದರು ಭಗವಾನರು ನಗುತ್ತಾ ನಾನೇನು ಉಳಿಯೋ ಕರಡೋ ಕರಡಿಯೋ ತಾನೇ ಬಂದು ಹೇಳಬಾರ್ದಾಗಿತ್ತೇನೋ ಎಂದರು ಇನ್ನೇನು ಇಲ್ಲ ಎದುರು ಬೆಟ್ಟದ ಮೇಲೆ ಹಸುಗಳು ಮೆಯುತ್ತಿವೆ ನೀನು ಬಂದು ನೋಡಬೇಕಂತೆ ಇಷ್ಟೇನೆ ನಡಿ ಈಗಲೇ ಹೋಗಿ ನೋಡಿ ಬಂದು ಬಿಡೋಣ ಎಂದು ಭಗವಾನರು ಹೊರಟರು ದೇವರ ದಯೆ ಅಡಿಗೆಯೂ ಆಗಿದೆ ಎಂದು ಕತಿಯಾಯಿನಿಯು ಜೊತೆಯಲ್ಲಿ ಹೋದರು ಭಗವಾನರು ಬೆಟ್ಟದ ಮೇಲೆ ಮೆಯುತ್ತಿರುವ ಹಸುಗಳನ್ನು ನೋಡಿದರು ಬೆಟ್ಟದ ಮಗುಗಳಲ್ಲಿ ಹರಿದು ಬರುತ್ತಿರುವ ಕಾಲುವೆಯನ್ನು ನೋಡಿದರು ಬೆಟ್ಟದ ಈ ಕೊನೆಯಲ್ಲಿ ಆಗಿರುವ ವಿಸ್ತಾರವಾದ ಕೆರೆಯನ್ನು ನೋಡಿದರು ಎಲ್ಲವನ್ನೂ ನೋಡಿ ನೋಡಮ್ಮ ಇದೆಲ್ಲ ಇವಳಿಂದ ಆದುದು ಇವಳು ಸಾವಿರ ಹಸು ಬೇಕೆಂದಳು ಜೊತೆಯಲ್ಲಿ ಅದಕ್ಕಾಗಿ ಕೊಂಚವೂ ನಮಗೆ ಶ್ರಮವಾಗಬಾರದು ಎಂದಳು ದೇವತೆಗಳು ಆಗಲಿ ಎಂದರು ನೋಡು ಹಸುಗಳು ಬಂದವು ಅವಕ್ಕೆ ಕೊಟ್ಟಿಗೆಯಿತು ಕುಡಿಯುವುದಕ್ಕೆ ನೀರಿನಂದು ಕಾಲುವೆ ಬಂತು ಕಾಲುವೆ ನೀರು ನಿಲ್ಲುವುದಕ್ಕೆ ಕೆರೆಯಾಯಿತು ಇದು ಸಂಸಾರ ಸುಮ್ಮನೆ ಬೆಳೆದುಕೊಂಡು ಹೋಗುತ್ತಿರುವುದೇ ಅದರ ಸ್ವಭಾವ ಎಂದಳು ಎಂದ ಭಗವತಿಯವರು ಬಂದು ಏನೇನು ನೋಡಬೇಕು ಹೇಳಬೇಕು ನಮಗೆ ಕಂಡಿದ್ದರೂ ಎಲ್ಲವನ್ನೂ ನೋಡುವುದಿಲ್ಲ ಎಂದರು ಕಾತ್ಯಾಯಿನಿಯು ಭಗವಾನರು ಗೋವುಗಳನ್ನು ನೋಡುವುದಕ್ಕೆ ಬಂದರು ಎಂಬ ಸಂತೋಷದಲ್ಲಿ ಮರೆತಳು ಸಹಜವಾಗಿಯೇ ಸರಳಲು ಸರಲಳು ಮಾತಿಗೆ ಮಾತು ಜೋಡಿಸಿ ಓಡಲಲ್ಲ ಅದರಲ್ಲೂ ಸಂತೋಷದಲ್ಲಿ ಮೈ ಮರೆತಿರುವಾಗ ಕೇಳಬೇಕೇ ಆಕೆಯ ಮುಂದೆ ಬಂದು ಹಸುಗಳನ್ನು ತೋರಿಸಿ ಮರಗಳನ್ನು ಹುಲ್ಲುಗಾವಲನ್ನು ತೋರಿಸಿ ಆ ಇಡಿಜಾಲದಲ್ಲಿ ಅವೆಲ್ಲ ಎಷ್ಟು ಸೊಗತಾಗಿ ಕಾಣುವು ಎಂದು ವರ್ಣಿಸಿದಳು ಭಗವಾನರು ಎಲ್ಲವನ್ನು ಕೇಳಿ ತಲೆದೂಗಿ ಕಾತ್ಯಾಯಿನಿ ಇವು ಎಷ್ಟು ಸುಂದರವಾಗಿರುವುದಕ್ಕೆ ಕಾರಣವೇನು ಗೊತ್ತೇ ಎಂದು ಕೇಳಿದರು ಇಲ್ಲ ನಿನ್ನ ಅಭಿಮಾನ ಆ ಅಭಿಮಾನದಿಂದ ಇದೆಲ್ಲ ನನ್ನನ್ನು ಎಂದು ನೋಡುತ್ತೀಯೇ ಆ ನನ್ನದು ಎಂಬುದರಿಂದ ನಿನ್ನ ಸಂತೋಷ ಇಮ್ಮಡಿ ಆಗುತ್ತದೆ ನನ್ನದು ಎಂಬುದರಿಂದ ಸಂತೋಷ ಇಮ್ಮಡಿಯಾದರೆ ನಾನು ಎಂದಾದರೆ ಗೋವುಗಳೆಲ್ಲ ಆ ಬೆಟ್ಟವನ್ನು ಆ ನೀರೆಲ್ಲ ಆ ಆಕಾಶವೆಲ್ಲ ಅಷ್ಟೇನೋ ಎಲ್ಲವೂ ನಾನೇ ಎಂದಾಗ ಸಂತೋಷ ಎಷ್ಟಾಗಬೇಕು ಕಾತ್ಯಾಯಿನಿಯು ಅದರ ಭಾವವನ್ನು ಅನುಭವಿಸಿ ಒಂದು ಗಳಿಗೆ ತನ್ಮಯಳಾಗಿದ್ದಳು ಆಲಂಬಿನಿಯೋ ತನ್ಮಯಳಾದಳು ಆದರೆ ಭಾವವನ್ನು ಅನುಭವಿಸಿ ಎಲ್ಲ ಮತ್ತೆ ಕೇಳಿದರು ಆ ದಿನ ನೀನು ಜ್ಞಾನ ನಗರದ ಇಲ್ಲಿಗೆ ತಂದಿದ್ದಾರೆ ಅದರ ಕೊನೆಯಲ್ಲಿ ಕರೆಯಾಗಿದೆ ಎಂದುದು ಇದೇನೋ ಹೋಗಲಿ ಇವತ್ತಾದರೂ ಬಂದು ನೋಡಿದನಲ್ಲ ಅದೇನು ಇವತ್ತೊದ್ದ ಇವತ್ತಾದರೂ ಎನ್ನುತ್ತೀರಿ ನೀವು ನೋಡಿದರೂ ನಿಮ್ಮದೇ ನೋಡದಿದ್ದರೂ ನಿಮ್ಮದೇ ಹೌದು ಹೌದು ನೋಡಿದರೂ ನೀವು ಬ್ರಹ್ಮವೇ ನೋಡದಿದ್ದರೂ ನೀವು ಬ್ರಹ್ಮವೇ ಆದರೆ ನೋಡಿದರೆ ನೀವು ಮುಗ್ಧರು ನೋಡದಿದ್ದರೆ ನೀವು ಬದ್ಧರು ಅಷ್ಟೇ ವ್ಯತ್ಯಾಸ ಅದಿರಲ್ಲಿ ನೀನು ಇದೇನು ಇವತ್ತಾದರೂ ಎಂದಿರಲ್ಲ ಎಂದು ಕೇಳಿದಿರಿ ಅಲ್ಲವೇ ಇನ್ನು ಮಹಾರಾಜನು ಜ್ಞಾನ ನಗರದ ಜ್ಞಾನ ನಗರದಿಂದ ತಂದ ಕಾಲುವೆ ಅದರ ನೀರು ನಿಲ್ಲುವುದಕ್ಕೆ ಕಟ್ಟಿರುವ ಕೆಲೆ ನೋಡಿದಿರಾ ಎಂದರೆ ಇಲ್ಲ ಎಂದರೆ ಹೂ ನೋಡಿದೇನೆ ಎನ್ನಬಹುದು ಅದಕ್ಕೆ ಹೇಳಿದೆ ಭಗವಾನರು ದೀರ್ಘಕಾಲ ಆ ಗೋಸಂಪತ್ತಿಯನ್ನು ನೋಡುತ್ತಾ ನಿಂತಿದ್ದು ತಾಯಿಯು ಕರುಗಳನ್ನು ಕಾತಾಯಿನಿಯು ಒದಗಿಸಿಕೊಂಡಿರುವುದನ್ನು ಹೇಳಿದಳು ಭಗವಾನರು ನಾಕು ಹೇಳಿದರು ಅಮ್ಮ ನಿನ್ನ ಸೊಸೆ ಎಂದರೆ ಏನೆಂದು ಕೊಂಡೆ ಆ ಆನೆಯಂತಹ ಗೂಳಿಗಳವೆಯಲ್ಲ ಅವನ್ನು ಕಂಡರೆ ಇವಳಿಗೆ ಲಕ್ಷ್ಯವಿಲ್ಲವಂತೆ ಹೋಗಿ ಅವಳ ಅವುಗಳ ಮಗ್ಗುಲಲ್ಲಿ ನಿಂತು ಮೈಕರಿಯವಳಂತೆ ಇವಳು ಕರೆದೆ ಕೆರೆದರೆ ಇವಳು ಕರೆದರೆ ಅವು ಎಳೆಗರುಗಳಿಗಿಂತ ಹೆಚ್ಚಾಗಿ ಊರು ಇವೆಲ್ಲ ನಿನಗೆ ಯಾರು ಹೇಳಿದರು ಆ ಯಜಮಾನಿ ಆ ಯಜಮಾನಿ ಇದ್ದ ಆ ಯಜಮಾನನ ಅವನೇ ಬಂದು ಹೇಳಿದ ಹೀಗೆ ಅಷ್ಟೊತ್ತು ಆ ಗೋವುಗಳು ವಿಚಾರ ಮಾಡುತ್ತಿದ್ದುದು ಅವರೆಲ್ಲ ಹಿಂತಿರುಗಿದರು ಹೀಗೆ ಅಷ್ಟು ಆ ಗೋವುಗಳ ವಿಚಾರ ಮಾಡುತ್ತಿದ್ದುದು ತಿದ್ದು ಅವರೆಲ್ಲ ಹಿಂತಿರುಗಿದರು ಅರಸನ ಬ್ರಹ್ಮಚರ್ಯವು ಮುಗಿಯಿತು ದೇಹವು ಹಗುರವಾಗಿದೆ ಏಕಾಂತ ಮುಖಕ್ಕೆ ವರ್ಚಸ್ಸು ಬಂದಿದೆ ಮನಸ್ಸು ಕಂಡ ಹರಿಯುವುದು ತಪ್ಪಿದೆ ಅರಸನೀಗ ಅರಮನೆಯಲ್ಲಿ ಇದ್ದಕ್ಕಿಂತ ಶಾಂತನೂ ದಾಂತನೂ ಆಗಿದ್ದಾನೆ ಭಗವಾನರು ಅರಸನನ್ನು ಕರೆಸಿದರು ಆ ದಿನ ಉಪದೇಶವೆಂದು ಆತನಿಗೆ ತಿಳಿದಿತ್ತು ಅರಸನನ್ನು ಪೂರ್ವಾಭಿಮುಖವಾಗಿ ಕುಳ್ಳರಿಸಿ ತಾವು ಉತ್ತರ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಭಗವಾನರು ತಮ್ಮ ಕಮಂಡಲುವಿನಿಂದ ಬಂತ ಜಲವನ್ನು ಅರಸನ ಮನೆಯ ಮೇಲೆ ತಳೆದರು ಅರಸನಿಗೆ ತಾನೆನ್ನುವುದು ಏನಿದೆಯೋ ಅದೆಲ್ಲವೂ ಮೂಟೆಗಟ್ಟಿಕೊಂಡು ಮೂಲಾಧಾರಕ್ಕೆ ಇಳಿಯಿತು ದೃಷ್ಟಿಯು ರೆಪ್ಪೆ ಹೊಡೆಯುವುದನ್ನು ಬಿಟ್ಟು ಭಗವಾನರನ್ನೇ ನೋಡುವುದಾಯಿತು ಕೈಗಳು ಅಂಗೈ ಮೇಲಾಗಿ ತೊಡೆಯ ಮೇಲಿವೆ ಅಂಗ ಎಷ್ಟೇ ಎಲ್ಲವೂ ನೆಟ್ಟಿಗೆ ಗೂಟ ಬಡಿದಂತೆ ಕೊಡುತ್ತಿದೆ ಂಬ ಮಂತ್ರೋಪದೇಶ ಮಾಡಿದರು ಮಂತ್ರದ ಅಕ್ಷರವು ಒಂದೊಂದು ಒಂದೊಂದು ಗುಂಡಿದಂತಾಗಿ ಕಿವಿಗಳಿಂದ ದೇಹಗೌಡ ದೊಳಕ್ಕೆ ಇಳಿದು ಮನೆ ಮಾಡಿಕೊಂಡಂತಾಯಿತು ಭಗವಾನರು ಆ ಮಂತ್ರವನ್ನು ಭಗವಾನರು ಈ ಮಂತ್ರವನ್ನು ಕಣ್ಮುಚ್ಚಿ ನೂರಿ ಸಲ ಜಪ ಮಾಡಿ ಏನಾಗುವುದೆಂಬುದನ್ನು ಹೇಳಿ ಎಂದು ತಮ್ಮ ಪಾಡಿಗೆ ತಾವು ಕುಳಿತರು ಅರಸು ಮಂತ್ರವನ್ನು ಜಪ ಮಾಡಲು ಆರಂಭಿಸಿದನು ಮೇರು ಪ್ರದಕ್ಷಿಣೆ ಮಾಡಿ ಲೆಕ್ಕ ಮಾಡುತ್ತಿದ್ದುದು ತಪ್ಪಿ ಹೋಯಿತು ಬಾಯಿ ಮಂತ್ರಾಚರಣಗಳನ್ನು ಹೇಳುತ್ತಿದ್ದುದು ತಪ್ಪಿ ಹೋಯಿತು ಒಳಗೆಲ್ಲೋ ಮಂತ್ರ ಜಪವು ದೊರೆಯುತ್ತಿದೆ ಮೇರು ಎಂದರೆ ಮಧ್ಯಮಾನಿಕ ಅಂಗುಲಿಗಳ ಮಧ್ಯಮಾನಮಿಕ ಮಧ್ಯಮಾನಮಿಕ ಅಂಗುಲಿಗಳ ಮಧ್ಯಪರ್ವತಗಳಿಗೆ ಮೇರು ಎಂದ ಹೆಸರು ಅಂಗಾಂಗಗಳಲ್ಲಿ ಯಾವುದೋ ತೇಜಸ್ಸು ಹರಡಿರುವಂತೆ ಭಾಸವಾಗುತ್ತದೆ ಆ ಹರಡದಿರುವುದು ಹರಡುವ ಹರಡಿರುವುದನ್ನು ತೇಜಸ್ವ ಎನ್ನುವುದಕ್ಕಿಂತ ಇನ್ನೇನೋ ಇನ್ನೇನೋ ಒಂದು ಎನ್ನುವುದು ಸರಿ ತೇಜಸ್ವೆಂದರೆ ಚಕ್ಷುಗೋಚರವಾಗಿರುವ ರೂಪವಿರುವುದು ಎಂದಾಗುತ್ತದೆ ಅದು ರೂಪವಲ್ಲ ಶ್ರೋತ್ರಗ್ರಾಹ್ಯವಾದ ಶಬ್ದವಲ್ಲ ಪ್ರಾಣದಿಂದ ಗ್ರಹಿಸುವ ಗಂಧವಲ್ಲ ತ್ವಕ್ಕಿನಿಂದ ಅರಿವಾಗುವ ಸ್ಪ ಸ್ಪರ್ಶವಲ್ಲ ಆದರೂ ಚೆನ್ನಾಗಿ ಗೊತ್ತಾಗುತ್ತದೆ ಅದೊಂದು ಪ್ರತ್ಯೇಕವಾಗಿದೆ ಆದರೆ ಬಿಸಿ ಇಲ್ಲ ಬಿಸಿಯಲ್ಲ ತಂಪಲ್ಲ ಅಂತಹುದು ಅದನ್ನು ಅರಸನು ಅದುವರಿವರೆಗೂ ಕಂಡಿಲ್ಲ ಹಾಗಿಲ್ಲವೆಂದು ತಾನು ಅದನ್ನು ಗುರುತಿಸಲಾರದೆಂದು ಇಲ್ಲವೆನ್ನುವ ಹಾಗಿಲ್ಲ ಅಂತಹದೊಂದು ಅಂಗಾಂಗಗಳನ್ನು ವ್ಯಾಪಿಸಿದ್ದು ವ್ಯಾಪಿಸಿದ್ದುದು ಮೆಲ್ಲಗೆ ಹಿಂತಿರುಗಿ ಬಂದುತ್ತಿದೆ ಅಂಗಾಂಗ ಒಂದೊಂದು ಅದಿಲ್ಲದೆ ನಿಲ್ಲಲಾರದೆ ತತ್ತರಿಸುತ್ತಿದೆ ಹಾಗೆಂದು ಬಿದ್ದು ಹೋಗುವ ಹಾಗಿಲ್ಲ ಗೆದ್ದಲು ತಿಂದು ಮಣ್ಣು ಮಾಡಿದ್ದರು ನಿಂತಿರುವ ಬಿದಿರಿನ ಗೋಡೆಯಂತೆ ತನ್ನ ಭಾವವನ್ನು ತಾನು ಹೊತ್ತುಕೊಂಡು ನಿಂತಿರುವಂತಿದೆ ಆ ಏನೋ ಒಂದು ಚೈತನ್ಯವೆ ನೋಡೆಯೇ ಅದು ಎದೆ ಗೂಡಿದೆ ಬಳಿ ಒಟ್ಟುಗೂಡಿದಂತಿದೆ ಘನವಾಗುತ್ತಿದೆ ಅದರ ಕವಚ ಜಾರಿ ಬೀಳುತ್ತಿದೆ ಕವಚವು ಜಾರಿದಂತೆ ಅದು ಸಜಾತೀಯವಾದ ಇನ್ನೊಂದು ಪಿಂಡದ ಜೊತೆಗೆ ಸೇರಿದಂತಾಗಿದೆ ಸ್ತ್ರೀ ಒಬ್ಬರನ್ನೊಬ್ಬರು ದೃಢವಾಗಿ ಆಲಂಸಿದಂತಾಗಿದೆ ಇನ್ನೇನೂ ಸ್ಮರಣವಿಲ್ಲ ವಿಸ್ಮರಣವೋ ಅದೂ ಇಲ್ಲ ಅಹಂತಹ ಭಾವದ ಕೊನೆಯೊಂದು ಅಸ್ಮಿತಾಭಾವದ ಕೊನೆಯೊಂದು ಆ ಎರಡು ಸೂಕ್ಷ್ಮಗಳು ಅವೆರಡೂ ಸೇರಿ ಹೋಗಿವೆ ಮಂಚುವು ಇನ್ನೂ ನುಡಿಯುತ್ತದೆ ಉತ್ತರ ಕ್ಷಣದಲ್ಲಿಯೇ ಪಿಂಡವು ಮತ್ತೆ ಪ್ರತ್ಯೇಕವಾಗಿದೆ ಕವಚವು ಎಲ್ಲಿಂದಲೋ ಬಂದು ಮತ್ತೆ ಅದನ್ನು ಮುಚ್ಚಿದೆ ಈಗ ಕವಚವು ಮುಂಚಿನಂತೆ ತಮೋಮಯವಾಗಿಲ್ಲ ತೇಜೋಮಯವಾಗಿರುವಂತಿದೆ ಅದೆಲ್ಲವೂ ಮತ್ತೆ ಹೃದಯದ ಹತ್ತಿರ ಬಂದು ಸೇರುತ್ತದೆ ಅಲ್ಲಿ ತೇಜೋಮಂಡಲವು ಅದರಲ್ಲಿ ಏನೇನೋ ಸೇರುವಂತಿದೆ ಬರು ಬರುತ್ತಾ ಅದು ನೇರವಾಗಿ ಮಧ್ಯದಲ್ಲಿರುವ ಹಾದಿಯಲ್ಲಿ ಹೋಗಬೇಕು ಎನ್ನುತ್ತದೆ ಯಾರೋ ಅಲ್ಲಿ ಹೋಗಬೀಯಂತೆ ಇನ್ನೂ ಕಾಲವಿದೆ ಎನ್ನುತ್ತಾರೆ ನಾನು ಅಲ್ಲಿಯೇ ಅಲ್ಲಿಯೇ ಹೋಗಬೇಕು ಇಲ್ಲ ನೀನು ನಮ್ಮನ್ನು ಮೀರುವಂತಿಲ್ಲ ನಾವು ಎಳೆದ ಕಡೆಯೇ ನೀನು ಬರಬೇಕು ಹಾಗಾದರೆ ನೀವು ಯಾರು ನಾನು ನಿನ್ನ ವಿದ್ಯಾಕರ್ಮ ನಿನ್ನ ವಿದ್ಯಾಕರ್ಮ ವಾಸನೆಗಳು ನೀನು ಎತ್ತಿರುವುದು ಇದೊಂದೇ ಜನ್ಮ ಅಲ್ಲ ನಿನಗೆಷ್ಟೋ ಜನ್ಮಗಳಾಯಿತು ಆಯಾ ಜನ್ಮಗಳಲ್ಲಿ ನೀನು ಸಂಪಾದಿಸಿದ ವಿದ್ಯಾ ನೀನು ಆಚರಿಸಿದ ಕರ್ಮ ನೀನು ಸಂಗ್ರಹಿಸಿದ್ದು ವಾಸನೆ ಇವುಗಳು ನಾವು ಹಾಗಾದರೆ ನಾನು ಯಾರು ಅದನ್ನು ನಾವು ಕಾಣುವು ಲೋಕದಲ್ಲಿ ಅದು ಇತ್ಯರ್ಥವಾಗುವುದು ಆಗ ನಿನಗೆ ನಾಮರೂಪಾತ್ಮಕವಾದ ದೇಹವು ಬರುವುದು ಋಷಿಗಳು ನೀನು ಮಾಡುವ ಕರ್ಮಕ್ಕೆ ಬೇಕಾದ ಜ್ಞಾನವನ್ನು ಕೊಡುವರು ನಿನ್ನ ಭೋಗಕ್ಕೆ ಬೇಕಾಗುವ ಐಶ್ವರ್ಯವನ್ನು ದೇವತೆಗಳು ಕೊಡುವರು ನೀನು ಒಂದು ಪ್ರಾಣಿಯಾಗಿ ಜನ್ಮಿಸುವೆ ಹಾಗಾದರೆ ನನ್ನದು ಎನ್ನುವುದು ಏನೂ ಇಲ್ಲವೇ ಉಪಚರಿತವಾಗಿ ಬೇಕಾದಷ್ಟು ಉಂಟು ವಾಸ್ತವ್ಯವಾಗಿ ಏನೂ ಇಲ್ಲ ನೀವು ವಿದ್ಯಾಕರ್ಮ ವಾಸನೆಗಳು ನಾವು ಕಾಲ ಬಂದಾಗ ಬಿಟ್ಟು ಹೋಗುವೆವು ಬಿಟ್ಟು ಹೋಗುವುದು ಎಂದರೇನು ನಾವು ಜ್ಞಾನದಲ್ಲಿ ಪರಿಸಮಾಪ್ತವಾಗುವೆವು ಅದು ಯಾವಾಗ ಭಗವಾನ ರಂಥರವ ಭಗವಾನ ರಂಥವರ ದಯ ಬಂದಾಗ ಅದುವರೆಗೂ ಆ ಚೈತನ್ಯ ಕಣವು ಯಾವುದೋ ವಾಯುಸಾಗರದಲ್ಲಿ ಗೆಲ್ಲುತ್ತಿರುತ್ತದೆ ಆಗ ತಟ್ಟನೆ ಕೆಳಕೆ ಹಿಡಿದು ಎಳೆದ್ದಾಯಿತು ಕಣವು ದೊಡ್ಡವದಾಯಿತು ಅದಕ್ಕೆ ಅಂಗಾಂಗಗಳು ಹುಟ್ಟುಕೊಂಡವು ಮೊದಲಿನಂತೆ ಜನಕ ಮಹಾರಾಜನಾಯಿತು ನಾನು ರಥದಲ್ಲಿ ಕುಳಿತಿದ್ದಾನೆ ತನ್ನ ವಿದ್ಯಾಕ್ರಮ ವಾಸನೆಗೊಳಂದು ಜೊತೆ ಇಲ್ಲ ರಾಜ ಜನಕನು ರಥದಲ್ಲಿ ವೀಧಿಯಲ್ಲಿ ಹೋಗುತ್ತಿದ್ದಾನೆ ರಥಾಶ್ವಗಳು ವೇಗವಾಗಿ ನುಗ್ಗುತ್ತಿವೆ ಯಾವುದೋ ಸರಿ ಅದರಲ್ಲಿ ನುಗ್ಗುತ್ತದೆ ತಾನು ತನ್ನ ರಥ ರಥ ರಥವು ನೀರಿನ ನಡುವೆ ಹೋಗುತ್ತಿದ್ದರೂ ನೀರು ಉಸಿರಾಡುವುದಕ್ಕೆ ಅಡ್ಡವಾಗಿಲ್ಲ ರಥವು ನೀರನ್ನು ದಾಟಿ ಬರುತ್ತದೆ ಇನ್ನೆಲ್ಲಿಗೆ ಎಳೆದುಕೊಂಡು ಹೋಗುತ್ತಿತ್ತೋ ಜನಕನು ಹಾರುತ್ತಾನೆ ಎಚ್ಚರವಾಗುತ್ತದೆ ಮಂತ್ರವು ನುಡಿಯುತ್ತಿದೆ ಸರಿ ಮಂತ್ರವು ನೂರೆಂಟು ಸಲವಾಯಿತು ಅರಸರು ಹೇಳಬಹುದು ಅರಸನು ಕಣ್ಣು ಬಿಡುತ್ತಾನೆ ತಾನು ಕಣ್ಣು ಮುಚ್ಚಿಕೊಂಡಾಗ ಸುತ್ತಲೂ ಏನೇನೋ ಇತ್ತೋ ಅದೆಲ್ಲವೂ ಅಲ್ಲೆಲ್ಲೇ ಇದೆ ಭಗವಾನರು ತನ್ನ ಮಗುಲಲ್ಲಿ ಅದೇ ಧರ್ಮಾಸನದ ಮೇಲೆ ಅಲ್ಲಿಯೇ ಅದೇ ದುಡಾಸನದಲ್ಲಿ ಕುಳಿತಿದ್ದಾರೆ ತಾನು ಪದ್ಮಾಸನದಲ್ಲಿ ತೊಡಗಲ ಮೇಲೆ ತೊಡಗಲ ಮೇಲೆ ಕೈ ಇಟ್ಟುಕೊಂಡು ಕುಳಿತಿದ್ದಾನೆ ಒಂದು ವ್ಯತ್ಯಾಸವಾಗಿದೆ ನೀರು ಹಿಂಗಿ ಬಲಿತಿರುವ ಕಾಯಿಯನ್ನು ಕೊಬ್ಬರಿಯಾಗಿಟುಕು ಕವಚವನ್ನು ಬಿಟ್ಟಿದೆ ಎನ್ನುವುದು ಗೊತ್ತಾಗುವಂತೆ ತಾನು ಆದ ಈ ದೇಹವಲ್ಲ ಬೇರೆ ಎಂಬ ಅರಿವು ಬಂದಿದೆ ಭಗವಾನರು ಏನೋ ಅರಿಯದವರಂತೆ ಏನಾಯಿತು ಎನ್ನುತ್ತಾರೆ ಅರಸನು ನಡೆದುದಿಲ್ಲವನ್ನೂ ಹೇಳುತ್ತಾನೆ ಹಾಗೆ ಹೇಳುವಾಗಲೂ ತಾನು ಬೇರೆ ಹೇಳುತ್ತಿರುವವರು ತಾನು ಬೇ ತಾನು ಬೇರೆ ಯಾರು ಯಾರೋ ಎನ್ನಿಸುತ್ತಿದೆ ಭಗವಾನರು ಎಲ್ಲವನ್ನು ಕೇಳಿ ಇದೆಲ್ಲ ಏನು ಅರ್ಥವಾಯಿತೇನೋ ಎನ್ನುತ್ತಾರೆ ಅರಸನು ನಮ್ರವಾಗಿ ಸಣ್ಣ ನಮ್ರನಾಗಿ ಸಣ್ಣ ದನಿಯಲ್ಲಿ ಇಲ್ಲ ಎನ್ನುತ್ತಾನೆ ಒಂದು ಜನ್ಮಾಂತರವಾಗುವಿಕೆ ಈ ಜೀವನು ಈ ದೇಹವನ್ನು ಬಿಟ್ಟು ಹೋಗುವಾಗ ಕರ್ಣಾದಿಗಳಲ್ಲಿರುವ ಚೈತನ್ಯವಲ್ಲೆಲ್ಲ ಪ್ರಾಣದೇವನು ಎಳೆದುಕೊಳ್ಳುತ್ತಾನೆ ಆ ಪ್ರಾಣನು ಮನಸ್ಸಿನ ಮನಸ್ಸಿನೊಡಗುಡಿದು ಮನಸ್ಸಿನೊಡಗುಡುತ್ತಾನೆ ವಿದ್ಯಾಕರ್ಮ ವಾಸನಗಳು ಜೊತೆಯಲ್ಲಿ ಬಂದು ಹೃದಯದಿಂದ ನೇರವಾಗಿ ಬ್ರಹ್ಮರಂಧಕ್ಕೆ ಹೋಗುವ ಮಾರ್ಗವನ್ನು ಬಿಟ್ಟು ಇನ್ನ ಇನ್ನಲ್ಲಿಂದಲೋ ಹೊರಕ್ಕೆ ಜೀವವನ್ನು ಹೊತ್ತುಕೊಂಡು ಹೋಗುತ್ತವೆ ಅದು ಈ ದೇಹವನ್ನು ಬಿಡುವಿಕೆ ಅದನ್ನು ಕಂಡಿರಿ ಹಾಗೆಯೇ ಜೀವ ಜೀವು ಹಾಗೆಯೇ ಜೀವು ಸುಷುಪ್ರಾವಸ್ಥೆಗೆ ಬರುತ್ತಾನೆ ಆಗ ತನಗೆ ಬೇಕಾದದನ್ನೆಲ್ಲ ಸೃಷ್ಟಿಸಿಕೊಂಡು ವಿಹಾರ ಮಾಡಿ ಜಾಗೃತಿಗೆ ಬರುತ್ತಾನೆ ಇದಿಷ್ಟನ್ನು ನೀವು ಕಂಡಿರಿ ಕಂಡ ಮೇಲೆ ಕೇಳಬೇಕು ಕೇಳುವುದನ್ನು ನೆನೆಯೂ ಕೊನೆಗೆ ಅದು ತಾನಾಗಬೇಕು ಆಗಲಿ ಇವತ್ತಿಗೆ ಇದಿಷ್ಟು ಸಾಕು ಇನ್ನೂ ಎರಡು ತಿಂಗಳು ಇರುತ್ತಿರಲ್ಲ ಆಗ ಕೇಳುವುದು ಮೊದಲಾಗುವ ಮೊದಲಾಗುವಲ್ಲ ಆಗಲಿ ಇನ್ನು ಹೇಳೋಣ ಎಂದು ಮೊದಲಿನಂತೆ ಮಂತ್ರ ಜಲವನ್ನು ಪ್ರೋಕ್ಷಿಸಿದರು ನೀರು ನುಗ್ಗುವಂತೆ ಮೊದಲಿನ ಸ್ಮೃತಿಗಳೆಲ್ಲ ತುಂಬಿಕೊಂಡು ನಡುಲ್ಲವನ್ನು ವಿಸ್ಮೃತಿಗೊಳಿಸಿದಂತಾಯಿತು